ತರಂಗ ಭಗವಾನ್ ವಸಿಷ್ಠರು ಸುದೀರ್ಘ ಕಾಲವಾದ ಮೇಲೆ ಸಮಾಧಿಯರುಗಳಿಗೆ ಹೊಸ ಯೋಚನೆಯಲ್ಲಿದ್ದು ಅದನ್ನು ಬಿಟ್ಟು ಬಟ್ಟೆಯನ್ನು ಒದರಿಕೊಂಡು ಸಮಾಮಿರ ಆಶ್ರಮ ಬಂದರು ಅಲ್ಲಿ ವಿಶ್ವಾಮಿತ್ರರು ಕುಳಿತಿರುವ ಸ್ಥಿತಿಯನ್ನು ಕಂಡು ಅವರಿಗೆ ಬಹು ಸಂತೋಷವಾಯಿತು ಈತನಲ್ಲವೇ ಬ್ರಹ್ಮರ್ಷಿ ಇಂತಹ ಭಾಗ್ಯ ಯಾರಿಗುಂಟು ಈತನು ಹೀಗಾಗುವುದನ್ನು ಕಾಣುವ ಭಾಗ್ಯವೂ ನಮ್ಮ ಪಾಲಿಗೆ ಬಂತಲ್ಲ ಭಲೇ ಭಲೆ ಎಂದು ಅತಿಶಯವಾದ ಆನಂದವನ್ನು ಅದನ್ನು ಅನುಭವಿಸುತ್ತಾ ವಾಮದೇವರನ್ನು ನೆನೆದರು ವಾಮದೇವರು ಬರುವುದು ತಡವಾಯಿತು ಅವರನ್ನು ನಿರೀಕ್ಷಿಸುತ್ತಾ ವಸಿಷ್ಠರು ವೇದಾಧ್ಯಯನ ಮಾಡುತ್ತಾ ಕುಳಿತರು ಅವರ ವೇದ ಮಂತ್ರಗಳೇ ಆಯುಗಳು ಒಂದಾಗಿ ಹೊರಬಿಡೆಯ ನೀರಿಗೆಸಿದ ಕಲ್ಲುಗಳಂತೆ ಶಬ್ದ ತರಂಗಗಳನ್ನು ಬಿಸಿ ಆಯಾ ತರಂಗಗಳನ್ನು ಹಿಡಿದಳೆದು ಅವನ್ನೆಲ್ಲ ಕಲೆ ಅವುಗಳನ್ನು ಒಂದು ಅಚ್ಚಿನಲ್ಲಿ ಹಾಕಿ ಮೂರ್ತಿಯನ್ನು ಎರಕ ಆಗಿ ದೇವತೆಗಳೆಲ್ಲ ಅಲ್ಲಿ ಪ್ರಸನ್ನರಾಗಿ ದೃಗ್ಗೋಚರವಾಗುತ್ತಿದ್ದಾರೆ ಆಶ್ರಮ ಭೂಮಿಯೆಲ್ಲ ದೇವಭೂಮಿಯಾಗಿ ಹೋಗಿದೆ ದೇವತೆಗಳು ಬಂದರು ದೇವಗುರುವ ಬಂದನು ಬ್ರಹ್ಮನ ಸ್ಪರ್ತಿಯಾದ ಆತನು ಕೋರಿಕೆ ಆತನ ಕೋರಿಕೆಯಂತೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನು ಬಂದಿದ್ದಾನೆ ವಸಿಷ್ಠರು ಅವರಿಗೆಲ್ಲ ಯಥೋಚಿತವಾಗಿ ಅರ್ಚನೆ ಮಾಡಿದ್ದಾರೆ ಆ ವೇಳೆಗೆ ವಾಮದೇವರೂ ಬಂದರು ಗುರುಗಳು ಶಿಷ್ಯನನ್ನು ಕರೆದು ವಾಮದೇವ ಈ ಭಾಗ್ಯವನ್ನು ನೋಡು ಎಂದು ವಿಶ್ವಾಮಿತ್ರರನ್ನು ತೋರಿಸಿದರು ದ್ಯಾವೃಥ್ವಿಯರುದ್ರನು ಕಾವಲಾಗಿರಲು ವಿಶ್ವಾಮಿತ್ರರ ರೂಪದಿಂದ ಸೋಮ ಮಂಡಲವೇ ಅಗ್ನಿಯಂತೆ ಉಜ್ವಲವಾಗಿ ಬೆಳಗುತ್ತಿದ್ದರು ನಿಮಕ್ಕಿಂತ ಶೀತವಾಗಿರುವ ಈ ಆ ಸೋಮ ಕಂಡು ವಾಮದೇವರಿಗೆ ಆನಂದದಿಂದ ಕಣ್ಣಲ್ಲಿ ನೀರು ಕರೆಯಿತು ಪಾನ್ ವಸಿಷ್ಠರು ವಾಮದೇವ ನೋಡಿದೆಯಾ ಈ ತಪೋರಾಶಿಯನ್ನು ಅನ್ನವು ತನ್ನಲ್ಲಿರುವ ಅಗ್ನಿಗೆ ಆಹಾರವಾಗಿ ಜೀರ್ಣವಾಗಿ ಪರ್ಯೂಷಿತವಾಗುವುದು ಲೋಕ ಲೋಕಲೋಕಗಳನ್ನೆಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಅದನ್ನು ಅನ್ನವು ತನ್ನಲ್ಲಿರುವ ಅಗ್ನಿಗೆ ಆಹಾರವಾಗಿ ಜೀರ್ಣವಾಗಿ ಪರ್ಯೂಷಿತವಾಗುವುದು ಅದನ್ನು ತಡೆಯಬಲ್ಲವನು ಅನ್ನದಲ್ಲಿರುವ ಅಗ್ನಿಯನ್ನು ಶಮನ ಮಾಡಬಲ್ಲವನು ಲೋಕಲೋಕಗಳನ್ನೆಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಒಂದು ಗಳಿಗೆ ಒಳಗಾಗಿ ಸೃಷ್ಟಿ ಮಾಡಿ ಸಂಹಾರ ಮಾಡಿ ಮತ್ತೆ ಸೃಷ್ಟಿ ಮಾಡಬಲ್ಲನು ಇಂತಹವನಿಗೆ ಪಂಚಭೂತಗಳಲ್ಲವೂ ವಶವರ್ತಿಗಳಾಗಿರುವವು ಇಂತಹವನನ್ನು ದೇವತೆಗಳೆಲ್ಲರೂ ಪೂಜಿಸುವರು ಈತನು ಬ್ರಹ್ಮಶಿ ಈಗೋ ದೇವತೆಗಳೆಲ್ಲರೂ ಅನುಗ್ರಹ ಮಾಡಿ ಬಂದಿರುವವರು ಚತುರ್ಮುಖಿಯಾಗಿ ನಾವೆಲ್ಲರೂ ನಿನ್ನನ್ನು ಕಾದಿರುವವು ರುದ್ರನನ್ನು ಆರಾಧಿಸಿ ಪ್ರಸನ್ನ ಪ್ರಸನ್ನನನ್ನಾಗಿ ಮಾಡಿಕೊಂಡು ಆತನ ಸಮಾಧಿಯನ್ನು ಮುಕ್ತಗೊಳಿಸು ನೀನು ಆತನಿಗೆ ಮಿತ್ರನು ರುದ್ರನ ಪರಮಭಕ್ತನು ನೀನು ಆ ಕೆಲಸವನ್ನು ಮಾಡು ಎಂದು ಆಜ್ಞಾಪಿಸಿದರು ವಾಮದೇವರು ಹಾಗೆಯೇ ಮಾಡಿದರು ಭಗವಾನರು ಬಹಿಮುಖರಾಗಿ ಕಣ್ಣು ತರೆಯುತ್ತಿದ್ದ ಹಾಗೆಯೇ ದೇವತೆಗಳೆಲ್ಲರೂ ಅವನ ಅವನ ಕಣ್ಣೆದುರಿಗೆ ಒಂದು ಸಣ್ಣ ಮಂಜಿನ ಮೋಡವೊಂದಿಟ್ಟರು ಅದು ಆ ಕಣ್ಣಿನ ನೋಟದ ತೀವ್ರತೆಯಲ್ಲಿ ಕರಗಿ ಸಣ್ಣ ಮಳೆಯಾಗಿ ಅವರ ಮೇಲೆ ಕರೆಯಿತು ದೇವತೆಗಳು ಹೂಮಳೆಗಿರದರು ಆ ಸಣ್ಣ ಮಳೆ ಹೂವಿನ ಮಳೆಗಳಿಂದ ಭಗವಾನ್ ವಿಶ್ವಾಮಿತ್ರರು ಪ್ರಕೃತಿ ಸ್ಥರಾದ ಮೇಲೆ ಚತುರ್ಮುಖ ದರ್ಶನವಿತ್ತು ವಿಶ್ವಾಮಿತ್ರ ನೀನು ಬ್ರಹ್ಮರ್ಷಿ ದರ್ಶನಕ್ಕಾಗಿ ನಾವೆಲ್ಲರೂ ಬಂದಿರುವವು ಬ್ರಹ್ಮರ್ಷಿಗಳಾದ ವಸಿಷ್ಠ ವಾಮದೇವರನ್ನು ಕರೆದು ತಂದಿರುವವು ನಮ್ಮ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ನಮ್ಮನ್ನು ಅನುಗ್ರಹಿಸುವ ಎಂದನು ಭಗವನ್ರು ಎಲ್ಲರನ್ನೂ ದರ್ಶನ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಅರ್ಚನೆಯನ್ನು ಒಪ್ಪಿಸಿದರು ವಸಿಷ್ಠರು ಮುಂದೆ ಬಂದು ದೇವತಗಳನ್ನು ಸಂಬೋಧಿಸಿದರು ಜಗದ್ರಕ್ಷಕ ಜಗದ್ರಕ್ಷಣಕ್ಕೆ ನಿಯಮನಾಗಿರುವ ದೇವಾದಿ ದೇವತೆಗಳೇ ತಾವೆಲ್ಲರೂ ನನಗೆ ಕೊಟ್ಟಿರುವ ಅಧಿಕಾರದಿಂದ ತಮ್ಮೆಲ್ಲರ ಎದುರಿನಲ್ಲಿ ಈ ದಿನ ಈ ಘೋಷಣೆ ಮಾಡುತ್ತಿರುವೆನು ಇಂದಿನಿಂದ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು ಬ್ರಹ್ಮರ್ಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿ ಅತನು ಬ್ರಹ್ಮರ್ಷಿಯಾಗಿದ್ದಾನೆ ಆದರೂ ವಸಿಷ್ಠ ಪರೀಕ್ಷೆಯಾದ ಮೇಲೆ ಇದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಎಂದು ಗೊತ್ತು ಮಾಡಿತು ಬ್ರಹ್ಮರ್ಷಿಗೆ ಇರಬೇಕಾದ ಗುಣಗಳೆಲ್ಲವೂ ಮೊದಲನೆಯದು ಅಗ್ನಿಶೋಮ ಮಂಡಲದವರೆಗಿನ ಅಧಿಕಾರ ಅಗ್ನಿಯನ್ನು ಸೋಮವನ್ನಾಗಿಯೂ ಸೋಮವನ್ನು ಅಗ್ನಿಯನ್ನಾಗಿಯೂ ಮಾಡಬಲ್ಲ ಮಹನೀಯನ್ನು ಬ್ರಹ್ಮರ್ಷಿ ದೇವತೆಗಳಾದ ತಾವು ತಮಗೆ ಬೇಕಾದಾಗ ಬಂದು ಕೇಳಿದರೆ ತಮಗೆ ಬೇಕಾದದ್ದನ್ನು ಕೊಡಬಲ್ಲವನು ಬ್ರಹ್ಮರ್ಷಿ ಋಷಿಗಳು ಪಿತೃಗಳು ಬೇಕಂದಾಗ ಅವರಿಗೆ ಬೇಕಾದುವನ್ನು ಬೇಕಾದದನ್ನು ಕೊಡುವವನು ಬ್ರಹ್ಮರ್ಷಿ ರಾಕ್ಷಸರ ಬಲವು ಒಂದು ವೇಳೆ ಮಿತಿ ದೇವತೆಗಳನ್ನು ಮುರಿದರೆ ಆಗ ದೇವಪಕ್ಷದಲ್ಲಿ ನಿಂತು ರಾಕ್ಷಸರನ್ನು ತಿರಸ್ಕರಿಸಬಲ್ಲವನು ಬ್ರಹ್ಮರ್ಷಿ ಜಗತ್ತಿನ ಸ್ಥಿತಿಯನ್ನು ಕಾಪಾಡುವುದಕ್ಕೆ ಪರ್ವತಗಳು ಹೇಗೆ ಮುಖ್ಯವು ಹಾಗೆಯೇ ಸತ್ಯ ಧರ್ಮ ಜ್ಞಾನ ವೈರಾಬ್ಗಳನ್ನು ಕಾಯುವುದಕ್ಕೆ ಅವಶ್ಯವಾಗಿ ಬೇಕಾದ ರಕ್ಷ ರಕ್ಷಪೋಷಣಾಧಿಕಾರಿ ಬ್ರಹ್ಮರ್ಷಿ ನಾನು ಹರಿಶ್ಚಂದ್ರ ಯಜ್ಞದಲ್ಲಿ ನಾನು ಹರಿಶ್ಚಂದ್ರ ಯಜ್ಞದಲ್ಲಿಯೇ ಈತನು ಬ್ರಹ್ಮರ್ಷಿ ಎಂದು ಉದ್ಘೋಷಿಸಬೇಕಾಗಿದ್ದು ಆದರೂ ಪರಿಷತ್ತು ಆಜ್ಞಾಪಿಸಿದ್ದ ಒಂದು ಮಹತ್ಕಾರ್ಯವನ್ನು ಇತರರು ಸಾಧಿಸುವುದಕ್ಕೆ ಆಗದನ್ನು ಸಾಧಿಸಲಿ ಏನು ಅವಸರ ಎಂದು ಸುಮ್ಮನಿದ್ದೆವು ನಾವು ಜನ್ಮತಃ ಬ್ರಹ್ಮಶಿಗಳಾಗಿ ಬಂದು ಲೋಕರಕ್ಷಣಾ ನಿಯುಕ್ತರಾದೆವು ನಾವು ಸಂಪ್ರದಾಯಗಳಿಂದ ನಡೆಯಬೇಕು ನಮಗೆ ಹಸು ಹಸು ಕುದುರೆ ಕುದುರೆ ಕುರಿ ಕುರಿ ನಾವು ಜಾತಿ ಧರ್ಮಕ್ಕೆ ಬದ್ಧರು ಆದರೆ ನಿಯತಿಯು ಲೋಕದಲ್ಲಿ ಆಗಾಗ ಪ್ರತಿವಾದವನ್ನು ತರುತ್ತದೆ ಆಗ ಅಂತಹ ಕಾಲ ಬಂದಿದೆ ಈಗ ಅಂತಹ ಕಾಲ ಬಂದಿದೆ ಜಾತಿಯಿಂದ ಬರುವ ಗುಣವನ್ನು ದೀಕ್ಷೆಯಿಂದಲೂ ಪಡೆಯಬಹುದು ಎಂಬುದನ್ನು ನಿದರ್ಶನದಿಂದ ತೋರಿಸುವ ಕಾಲ ಬಂದಿದೆ ಆದ್ದರಿಂದ ಬ್ರಹ್ಮಶಿ ಪರಿಷತ್ತು ಸುಲಭವಾಗಿ ಬ್ರಾಹ್ಮಣ್ಯವನ್ನು ಸಾಧಿಸುವ ದೀಕ್ಷಾ ವಿಧಿಯನ್ನು ವಿಧಿಯೊಂದನ್ನು ಕಂಡುಹಿಡಿಯುವ ಭಾರವನ್ನು ವಿಶ್ವಾಮಿತ್ರರಿಗೆ ವಹಿಸಿತ್ತು ಭಗವಾನ್ ವಿಶ್ವಾಮಿತ್ರರು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಜಾತಿಯಿಂದ ಮಾತ್ರ ವ್ಯಕ್ತವಾಗುವ ಗುಣವನ್ನು ಪ್ರಕಟ ಮಾಡುವ ಮಂತ್ರಯೋಗವೊಂದನ್ನು ಬ್ರಾಹ್ಮಣಸ್ಪತಿ ಪೂಷಾ ಗಾಯತ್ರಿ ದೇವಿಯವರ ಅನುಗ್ರಹದಿಂದ ಪಡೆದಿದ್ದಾರೆ ನಾವು ಅದನ್ನು ಒಪ್ಪಿಕೊಳ್ಳುವ ಹಾಗೆ ಪ್ರಯೋಗ ಮಾಡಿ ತೋರಿಸಿದ್ದಾರೆ ಜಾತಿಯಿಂದ ಬ್ರಾಹ್ಮಣರಲ್ಲದ ಹನ್ನೆರಡು ಜನ ಶಿಷ್ಯರಿಗೆ ಆ ಮಂತ್ರವನ್ನು ಉಪದೇಶ ಮಾಡಿ ಅವರನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ ಅವರಿಗೆ ಜಾತಿ ಬ್ರಾಹ್ಮಣರ ಯೋಗ್ಯತೆಯು ಸಂಪೂರ್ಣವಾಗಿದೆ ಅದನ್ನು ಕಂಡು ನಾವು ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದೇವೆ ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ನಿರ್ವಹಿಸಿರುವ ಈ ಕಾರ್ಯವು ಅದ್ಭುತವಾದುದು ಅಭೂತ ಅಭೂತಪೂರ್ವವಾದುದು ತಾವೆಲ್ಲರೂ ಅದನ್ನು ಸಮಷ್ಟಿಯಾಗಿ ಅಂಗೀಕರಿಸಬೇಕು ಎಂದರೆ ಈ ವಿಶ್ವಾಮಿತ್ರ ಬ್ರಾಹ್ಮಣರು ಹವ್ಯ ಕವ್ಯಗಳನ್ನು ಕೊಟ್ಟರೆ ತಾವು ಅದನ್ನು ಅಂಗೀಕರಿಸಬೇಕು ಆಗ ಆ ಬ್ರಾಹ್ಮಣ್ಯವು ಸಾಂಬವಾಗುವುದು ಇದನ್ನು ಅನುಗ್ರಹ ಮಾಡಬೇಕು ಒಟ್ಟಿನಲ್ಲಿ ಈ ದಿನ ಭಗವಾನ್ ವಿಶ್ವಾಮಿತ್ರರಿಗೆ ಬ್ರಹ್ಮಶಿ ಪಟ್ಟಾಭಿಷೇಕ ನಡೆಯಬೇಕಾದು ಒಂದು ಆತನ ಅನುಗ್ರಹದಿಂದ ಬ್ರಾಹ್ಮಣರಾಗುವವರಿಗೂ ಅವರಿಗೂ ಹವ್ಯ ಕವ್ಯ ಪ್ರಧಾನಾಧಿಕಾರ ಕೊಡಬೇಕಾದು ಒಂದು ಈಗ ಎರಡು ಕಾರ್ಯಗಳು ನಡೆಯಬೇಕು ನಡೆಯಬೇಕು ಎಂದು ವಸಿಷ್ಠನಾದ ನಾನು ತಮ್ಮನ್ನು ಎಂದರೆ ಚತುರ್ಮುಖ್ರಹ್ಮಸ್ವರೂಪ ಬ್ರಹ್ಮ ಪುರಸ್ಸರವಾದ ಈ ದೇವಸಭೆಯನ್ನು ಪ್ರಾರ್ಥಿಸುತ್ತೇನೆ ಚತುರ್ಮುಖ್ರಹ್ಮನ್ನು ನೋಡಿದನು ಭಗವಾನ್ ವಸಿಷ್ಠರು ಹೇಳಿದ ಮೇಲೆ ದೇವರ ಶ್ರೀ ಅದನ್ನು ಸುಮ್ಮನೆ ಮೌನವಾಗಿ ಅಂಗೀಕರಿಸದಿದ್ದರೆ ನಿಯತಿಗೆ ಕೋಪ ಬಂದಿತು ಅಹಂಕಾರವನ್ನು ಗೆದ್ದಿರುವ ಮಹೋನ್ ಮಹಾನುಭಾವನ ಮಾತು ಎಂದು ಚತುರ್ಮುಖನಲ್ಲ ಪರಬ್ರಹ್ಮವೇ ಅಂಗೀಕರಿಸುವುದು ಎಂದ ಮೇಲೆ ಆ ಮಾತು ವೇದಕಲ್ಪವೆಂದ ಮೇಲೆ ನಾವು ಹೇಳುವುದು ಹೇಳಬೇಕಾದು ಏನೂ ಇಲ್ಲ ಆದ್ದರಿಂದ ಭಗವಾನ್ ವಶಿಷ್ಠರು ಸೂಚಿಸಿದ ಎರಡು ಕಾರ್ಯಗಳನ್ನು ಮಾಡುವುದಕ್ಕೆ ಒಪ್ಪಿಗೆಯನ್ನು ಕೊಡಲೇಬೇಕಾಗಿರುವ ಈ ಸಂದರ್ಭದಲ್ಲಿ ಸೃಷ್ಟಿಕರ್ತನ ಅಧಿಕಾರದಿಂದ ಎರಡು ಮಾಡುತ್ತೇನೆ ಎರಡು ಮಾತಾಡುತ್ತೇನೆ ನಾನು ಸೃಷ್ಟಿ ಮಾಡಿರುವುದು ಎಂದರೆ ಮರವು ಪಲ್ಲವಿಸಿ ಬೆಳೆಯುವುದು ನಾನು ಮರವನ್ನು ಬೆಳೆಸಿದೆ ಅದು ನಿಜವೂ ಹೌದು ಸುಳ್ಳು ಹೌದು ಬ್ರಹ್ಮವು ಅಖಂಡವಾಗಿದ್ದುದು ಖಂಡವಾಗಿ ಏಕವೂ ಅನೇಕವಾದಾಗ ಹಾಗೆ ಏಕಾಯಿತು ಯಾವಾಗ ಆಯಿತು ಎಂಬುದನ್ನು ಯಾರೂ ಕಾಣರು ಶಕ್ತಿ ಪ್ರಸಾರವಾಯಿತಂತೆ ಹಾಗೆ ಪ್ರಸಾರವಾದ ಯಾವ ಬ್ರಹ್ಮಶಕ್ತಿಯುಂಟೋ ಅದು ಶಕ್ತಿಯೋ ಅಶಕ್ತಿಯೋ ಅದನ್ನು ನಾನು ಕಾಣೆ ಅದು ಸೃಷ್ಟಿ ಸ್ಥಿತಿ ಲಯವೆಂಬ ಮೂರು ಕಾರ್ಯಗಳನ್ನು ಮಾಡಲು ಬ್ರಹ್ಮ ವಿಷ್ಣು ರುದ್ರಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿತು ಹೀಗೆ ತ್ರಿಮೂರ್ತಿಗಳಿಗೆ ಕಾರಣವಾದ ಆ ಶಕ್ತಿಯು ವ್ಯವಸ್ಥಾಪಕತೆಯೂ ಜಡಚೇತನವೆಲ್ಲ ಜಡಚೇತನವೆಲ್ಲದರಲ್ಲಿಯೂ ಇರುವುದು ಹಿಮದಲ್ಲಿಯೂ ಅಗ್ನಿಯಲ್ಲಿಯೂ ಔಷ್ಣವೂ ಇದ್ದೇ ಇದ್ದರೂ ಒಂದೆಡೆ ಅಭಾವ ರೂಪವಾಗಿ ಇನ್ನೊಂದೆಡೆ ಭಾವರೂಪವಾಗಿ ಇದ್ದುಕೊಂಡು ಎರಡು ವಿಧವಾದ ಕಾರ್ಯಗಳನ್ನು ಮಾಡುತ್ತಿಲ್ಲವೇ ಶೀತ ಉಷ್ಣ ಎಂದು ಎರಡು ನಾಮಗಳಿಂದ ಎರಡು ರೂಪವಾಗಿ ಭಾಸವಾಗುತ್ತಿಲ್ಲವೆ ಹೀಗೆ ನಾಮರೂಪಗಳಿಂದ ಭಿನ್ನವಾಗಿದ್ದರು ನಿಜವಾಗಿಯೂ ಒಂದೇ ಆಗಿರುವ ವಿರೋಧ ಭಾಸ ವಿರೋಧಾಸಗಳೆರಡು ಏಕವಾಗುವ ಆ ಸರ್ವೋದಯ ಮೂಲವು ಎಲ್ಲೆಲ್ಲಿಯೂ ಇರುವುದು ಅದು ಎಲ್ಲರಲ್ಲೂ ಇದ್ದು ಎಲ್ಲರ ಕರ್ತವ್ಯ ಕರ್ತೃತ್ವಕ್ಕೆ ಗೋಕೃತ್ವಕ್ಕೆ ಕಾರಣವಾಗಿ ಎಲ್ಲರ ಮನಸ್ಸನ್ನು ಕರ್ತೃತ್ವ ಬೋ ಬೋಕೃತ್ವ ಎರಡು ಗೋಕೃತ್ವಗಳಿಗೆ ಪ್ರಚೋದನ ಮಾಡುತ್ತಿರುವುದು ಪ್ರಚೋದಕವು ಪ್ರಚೋದನವೂ ತಾನೇ ಆಗಿರುವ ಆ ಪರಬ್ರಹ್ಮವು ಆ ಮೂರ್ತ ಜಗತ್ತಿನಲ್ಲಿ ಸವೃ ಸವಿತ್ರಾಗಿರುವುದು ಆ ಸವಿತ್ರವು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಗುಹಾಶಯನಾಗಿರುವನು ಈ ತತ್ವವನ್ನು ಕಂಡವನು ಬ್ರಾಹ್ಮಣನು ಜಾತಿಯಿಂದ ಬ್ರಾಹ್ಮಣನಾದವನು ಅಧ್ಯಯನ ಇತ್ಯಾದಿಗಳಿಂದ ಇದನ್ನು ಸಾಧಿಸಿದರೆ ದೀಕ್ಷಾ ಮಾರ್ಗದಿಂದ ಗುರುಮುಖವಾಗಿ ಇದನ್ನು ಇತರರು ಸಾಧಿಸಲಿ ಇಂದಿನಿಂದ ಜಾತಿ ಬ್ರಾಹ್ಮಣನು ಉಪನಯನ ಮಾಡಿಕೊಂಡು ಪ್ರಜಾಪತ್ವವನ್ನು ಸಾಧಿಸಲಿ ಇನ್ನು ಮುಂದೆ ಯಾರೇ ಆಗಲಿ ಈ ಪ್ರಜಾಪತ್ವವನ್ನು ಸಾಧಿಸಿ ಸಿದ್ಧರಾದರೆ ಅವರಿಗೆ ಬ್ರಾಹ್ಮಣ್ಯ ಇಲ್ಲವಾದರೆ ಇಲ್ಲ ಎಂದಾಗಲಿ ಈ ಮಹಾನುಭಾವರಿಬ್ಬರೇ ಎಂದರೆ ಭಗವಾನ್ ವಸಿಷ್ಠರ ಭಗವಾನ್ ವಿಶ್ವಾಮಿತ್ರರ ಅನುಗ್ರಹವನ್ನು ಸಂಪಾದಿಸಿದವರಿಗೆ ಮಾತ್ರ ಈ ವ್ರತವು ಸಿದ್ಧಿಯಾಗಲಿ ಇನ್ನು ತಮ್ಮೆಲ್ಲರೂ ಇದು ತಮ್ಮೆಲ್ಲರಿಗೂ ಸಮ್ಮತವೇ ದೇವಸಭೆಯು ಆ ಈ ಮಾತನ್ನು ಒಪ್ಪಿತು ದೇವನ ಪರವಾಗಿ ಆದಿತ್ಯರು ಆ ಮಾತಿಗೆ ಒಪ್ಪಿಗೆ ಎಂದಿತ್ತರು ದೇವತೆಗಳು ಪರಮ ಸಂತೋಷದಿಂದ ವಸಿಷ್ಠ ಚತುರ್ಮುಖರನ್ನು ಎದುರುಗಿಟ್ಟುಕೊಂಡು ಸಪ್ತಶಗಳನ್ನು ಕರೆಸಿಕೊಂಡು ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟಾಭಿಷೇಕ ಮಾಡಿದರು ಅತ್ತ ಪಟ್ಟಾಭಿಷೇಕವು ನಡೆಯುತ್ತಿದ್ದಾಗ ಭಗವಾನ್ ವಸಿಷ್ಠರು ಭಗವಾನ್ ವಾಮದೇವರನ್ನು ಕರೆದು ಇದೆಲ್ಲಾ ನಿನ್ನ ಪ್ರಭಾವ ಇದಕ್ಕಾಗಿಯೇ ನಿನ್ನನ್ನು ನಿಯೋಜಿಸುತ್ತಿದ್ದು ಇದಿಷ್ಟು ಒಂದು ಯಜ್ನೇಶ್ವರನು ಕಾಲದ ತೆರೆ ಎಳೆದು ಅದರ ಅದಿರಲಿ ಇತ್ತ ಎಂದರು ದೇವಸಭೆಯಲ್ಲಿ ಕುಣಿಯುತ್ತಿದ್ದ ಅಪ್ಸರೀಯರಿಗಿಂತ ಹೆಚ್ಚಾಗಿ ಅಲ್ಲಿ ಗಾನ ಮಾಡುತ್ತಿರುವ ಗಂಧರ್ವರಿಗಿಂತ ಹೆಚ್ಚಾಗಿ ಜಗತ್ತಿಗೆ ಜಗತ್ತೇ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವೇ ಆನಂದದಿಂದ ಗಾನ ನರ್ತನಾದಿಗಳಲ್ಲಿ ತೊಡಗಿರುವುದನ್ನು ವಾಮದೇವರು ಕಂಡರು ವಿಶ್ವಕ್ಕೆ ವಿಶ್ವವೇ ತನ್ನ ಆನಂದವು ಕಾಯುತ್ತಿರುವ ಹಾಲಿನ ಉಕ್ಕುತಿರುವುದನ್ನು ಕಂಡು ಅವರಿಗೆ ಬೋಧೆಯಾಯಿತು